ನಾಮಸ್ಮರಣ ಸಂಧಿಯನ್ನು ಉಪಸಂಹಾರ ಮಾಡ್ತಾ ತಿಳಿಸ್ತಾರೆ ಸತ್ಯ ಸಂಕಲ್ಪನ ಸದಾ ಏನಿತ್ತದೇ ಪುರುಷಾರ್ಥವೆಂದರಿದು ಅತ್ಯಧಿಕ ಸಂತೋಷದಲ್ಲಿ ನೆನವುತ್ತ ಮುಂಜಿಪುದು ನಿತ್ಯ ಸುಖ ಸಂಪೂರ್ಣ ಪರಮಶರುತ್ತಮ ಜಗನ್ನಾಥ ಬಿಟ್ಟಲ ಭತ್ತಿಸಿ ಭವಾಂಬುದಿಯ ಚಿಚ್ಚುಕ ವ್ಯಕ್ತಿ ಕೊಡುತ್ತಿಪ್ಪ ಸತ್ಯ ಸಂಕಲ್ಪನಾದ ಪರಮಾತ್ಮ ಸದಾ ಏನನ್ನು ಕೊಡ್ತಾನೋ ಅದನ್ನೇ ಪರಮ ಪುರುಷಾರ್ಥ ಅಂತ ತಿಳಿದು ಅತ್ಯಧಿಕ ಸಂತೋಷದಿಂದ ಅದನ್ನು ಸ್ಮರಣೆ ಮಾಡಿ ಭೋಗವನ್ನು ಮಾಡು ನಿತ್ಯ ತೃಪ್ತ ನಿತ್ಯ ಪರಿಪೂರ್ಣ ಸರ್ವೋತ್ತಮ ಇಂತಹ ಪರಮಾತ್ಮ ಜಗನ್ನಾಥ ಬಿಟ್ಟಲನು ಈ ರೀತಿ ಉಪಾಸನೆ ಮಾಡಿದವರಿಗೆ ಸಂಸಾರನ್ನು ಸಮುದ್ರವನ್ನ ಬರ್ತಿಸಿ ಜ್ಞಾನ ಆನಂದಗಳ ಅಭಿವ್ಯಕ್ತಿಯನ್ನು ಮಾಡಿಕೊಡ್ತಾನೆ ಸತ್ಯ ಸಂಕಲ್ಪ ಅಂದರೆ ತನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ನಡ್ಕೊಳ್ಳುವನು ಪರಮಾತ್ಮ ಸತ್ಸಂಕಲ್ಪ ಒಳ್ಳೆಯದನ್ನೇ ಕೊಡುವಂಥವನು ಭಗವಂತ ಅವನು ಯಾವತ್ತೂ ಭಕ್ತರಿಗೆ ಕೆಟ್ಟದ್ದನ್ನು ಮಾಡೋದೇ ಇಲ್ಲ ಆದರಿಂದ ಅವನು ಕೊಟ್ಟದ್ದನ್ನು ಸಂಭ್ರಮದಿಂದ ಸ್ವೀಕಾರ ಮಾಡು ತೇನ ತೆಕ್ತೇನ ಬುಂಜಿತಾ ತಕ್ತೇನ ಅಂದರೆ ದತ್ತೇನ ಅಂತ ಅರ್ಥ ಪರಮಾತ್ಮ ಹಾಗೆ ಅನುಸಂಧಾನ ಮಾಡೋಂಥವ್ರಿಗೆ ಸಂಸಾರ ಸಮುದ್ರದಿಂದ ಪಾರು ಮಾಡಿ ಮುಕ್ತಿಯನ್ನೇ ಕೊಟ್ಟು ಅನುಗ್ರಹವನ್ನು ಮಾಡ್ತಾನೆ ದೃಷ್ಟಾಂತ ಕೊಡಬೇಕು ಅಂದರೆ ವೈದ್ಯ ಕೊಡುವಂತಹ ಕಹಿಯಾಗಿರ್ತಕ್ಕಂಥ ಔಷಧಿಯನ್ನು ವಿಶ್ವಾಸದಿಂದ ಆಧಾರದಿಂದ ಸ್ವೀಕಾರ ಮಾಡದಂತೆ ಅದು ರೋಗ ಪರಿಹಾರಕ್ಕೆ ಕಾರಣ ಆಗತ್ತೆ ಹಾಗೆ ಭಗವಂತ ನೀಡಿರುವಂತಹ ಸುಖ ದುಃಖಗಳನ್ನು ಅವನ ಪ್ರಸಾದ ಅಂತ ತಿಳ್ಕೊಂಡು ಸಂತೋಷದಿಂದಲೇ ಅದನ್ನು ಸ್ವೀಕಾರ ಮಾಡಬೇಕು ಪುರಂದರದಾಸು ತಿಳಿಸುವಂತೆ ಆದಂತೆಲ್ಲ ಒಳಿತೆ ಆಯಿತು ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಅಂತ ಈ ರೀತಿಯಲ್ಲಿ ಉಪಾಸನೆಯನ್ನು ಮಾಡಬೇಕು ಶ್ರೀರಾಮಚಂದ್ರ ತನ್ನ ನೋಟ ಮಾತರಿಂದಲೇ ಸಮುದ್ರವನ್ನ ಬತ್ತಿಸ್ದ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ ಭವಾಂಬುದಿಯ ಬತ್ತಿಸಿ ಪರಮ ಸೂಹೃತ್ತಮ ಯಾರು ಅಂದರೆ ಪರಮ ಸೂರತ್ ಅಂತೇಳಿದರೆ ಪರಮಾತ್ಮನೇ ಹೀಗೆ ಎಲ್ಲ ವಿಶೇಷಣಗಳನ್ನು ಕೂಡ ಪರಮಾತ್ಮನಿಗೆ ಅನ್ವಯವನ್ನು ಮಾಡ್ತಾರೆ ಸಂಪೂರ್ಣ ಅಂದರೆ ಪರಿಪೂರ್ಣ ಪೂರ್ಣ ಮಧಃ ಪೂರ್ಣಾತ್ ಪೂರ್ಣ ಪೂರ್ಣಸೆ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಚಿತ್ಸುಖ ಅಭಿವ್ಯಕ್ತಿ ಚಿತ್ ಅಂದರೆ ಜ್ಞಾನ ಸುಖ ಅಂದ್ರೆ ಆನಂದ ಜ್ಞಾನಾನಂದಗಳ ಪೂರ್ಣ ಅಭಿವ್ಯಕ್ತಿ ಅಂದರೆ ಮೋಕ್ಷವನ್ನು ಕೊಡ್ತಾನೆ ಭಗವಂತ ಪುನರಾವೃತ್ತಿರಾಹಿತ್ಯ ಶಾಶ್ವತ ಸುಖರೂಪವಾದ ಮೋಕ್ಷವನ್ನೇ ಈ ರೀತಿ ಉಪಾಸನೆ ಮಾಡುವಂಥವರಿಗೆ ಕೊಡ್ತಾನೆ ಭಗವಂತ ಅಂತ ಈ ರೀತಿಯಾಗಿ ತಿಳಿಸ್ಕೊಟ್ಟು ಈ ಸದ್ದೆಯನ್ನು ಉಪಸಂಹಾರ ಮಾಡ್ತಾರೆ ಪರಮ ಸೂರುತ್ತಮ ಜಗನ್ನಾಥ ಬಿಠಲ ಆದ್ದರಿಂದ ಪರಮಾತ್ಮ ಕೊಟ್ಟದ್ದನ್ನು ಪ್ರೀತಿಯಿಂದ ಪರಮಾತ್ಮ ನನಗೆ ಯೋಗ್ಯತೆಗಿಂತ ಹೆಚ್ಚೇ ಅನುಗ್ರಹ ಮಾಡಿದ್ದಾನೆ ಅಂಥೇಳಿ ಚಿಂತನೆಯನ್ನು ಮಾಡಬೇಕು ಅಂತ ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ಅಂತ ವಿಜಯದಾಸರು ಹಾಡ್ತಾರಲ್ಲ ಆ ರೀತಿಯಾಗಿ ನಾವು ತಿಳ್ಕೊಬೇಕು ನಮ್ಮ ಕರ್ಮಗಳ ಲೆಕ್ಕಾಚಾರ ಹಾಕಿದರೆ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಮನುಷ್ಯ ಜನ್ಮವೂ ಬರ್ತಿರ್ಲಿಲ್ಲ ಶಾಸ್ತ್ರ ಶ್ರವಣಾದಿಗಳು ಅಧ್ಯಯನಾದಿಗಳು ಯಾವುದೂ ನಡೀತಿರ್ಲಿಲ್ಲ ಆದರಿಂದ ಭಗವಂತ ನಮ್ಮ ಯೋಗ್ಯತೆಗಿಂತ ಹೆಚ್ಚಾಗೇ ಕೊಟ್ಟಿದ್ದಾನೆ ಅದೆಲ್ಲವೂ ಕೂಡ ಪರಮಾತ್ಮನ ಕಾರುಣ್ಯ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಯೋಗ್ಯತೆಗೆ ಅನುಗುಣವಾಗಿ ಸೇವೆ ಮಾಡಿಸ್ಕೊಂಡು ಸೇವೆಗೆ ಅನುಗುಣವಾಗಿ ಫಲ ಕೊಡ್ತೀನಿ ಸೇವಾಶಕ್ತಿ ಇಲ್ಲದೇ ಇದ್ದರೆ ಮೊದಲಿಗೆ ಅದನ್ನು ಕೊಡ್ತೀನಿ ಅನ್ನೋದು ಭಗವಂತನ ಸಂಕಲ್ಪ ಅವನು ಕೊಟ್ಟಿದ್ದು ಸಾಲದು ಅಂತ ಉತ್ತಮರ ಸುಖಕ್ಕೆ ಮತ್ಸರ್ಯಪಟ್ಟರೆ ತಮಸ್ಸೇ ಕೊಡ್ತೀನಿ ಅಂತ ಭಗವಂತನ ಸಂಕಲ್ಪ ಆದರೂ ಕೆಟ್ಟವರಿಗೂ ಭಗವಂತ ಸುಖ ಕೊಡ್ತಾನೆ ನಾವೇನೂ ಕೆಟ್ಟಿಲ್ಲ ಆದರೂ ನಂಗೆ ಯಾಕೆ ಕೊಡಲ್ಲ ಅಂತ ಪರಮಾತ್ಮನ ಮೇಲೆ ಸರ್ವತ ಆಕ್ಷೇಪವನ್ನ ಮಾಡಬಾರ್ದು ಸಜ್ಜನರು ಆ ರೀತಿಯಾಗಿ ಆಕ್ಷೇಪವನ್ನು ಯಾವತ್ತೂ ಮಾಡೋದಿಲ್ಲ ಭಗವಂತ ಕೆಟ್ಟವರಿಗೂ ಸ್ವಲ್ಪ ಸುಖ ಕೊಡೋದು ಅವರು ಅದರ ರುಚಿಯನ್ನು ಕಂಡು ಆಮೇಲೆ ಕೆಟ್ಟತನವನ್ನು ದುಷ್ಟತನವನ್ನು ಬಿಟ್ಟು ಉತ್ತಮರ ಸಂಘವನ್ನು ಸಂಪಾದಿಸಲಿ ಸುಖವನ್ನು ಬಯಸಲಿ ಉತ್ತಮರ ಸುಖವನ್ನು ಅವರಿಗೆ ಯೋಗ್ಯತೆ ಇರೋದಿಲ್ಲ ಅದನ್ನು ಬಯಸಿ ಅವರು ಹಾಳಾಗಲಿ ಅನ್ನೋ ಉದ್ದೇಶದಿಂದ ಮಹಾಭಾರತ ತತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ತಿಳಿಸ್ತಾರೆ ಸತ್ಯ ಸಂ ಸತ್ಯ ಸಂಕಲ್ಪತೋ ವಿಷ್ಣು ನ ಅನ್ಯತಾತು ಕರಿಷ್ಯತಿ ಹಾನಿ ವೃದ್ಧಿ ಜಯ ಅಪಜಯ ಏನು ಕೊಟ್ಟರೂ ಅದನ್ನೇ ಮುಂಜನ ಮಾಡಬೇಕು ಅಂತ ಹಿಂದೆ ಸಂಧಿಯಲ್ಲಿ ತಿಳಿಸಿದ್ದಾರೆ ಧ್ಯಾನಕ್ಕೆ ಅಧಿಕಾರ ಅರ್ಹತೆಗಳನ್ನು ಹೇಳೋ ಅಭಿಪ್ರಾಯದಿಂದ ಇಲ್ಲಿ ಹೇಳಿದ್ದು ನಾಮಸ್ಮರಣೆಗೆ ಅಧಿಕಾರ ಅಂತ ಧ್ಯಾನವು ಕೂಡ ನಿರಂತರವಾಗಿರ್ತಕ್ಕಂಥ ಸ್ಮರಣೆನೇ ಆದರೆ ಅದಕ್ಕೆ ಕೃಷ್ಣ ಪರಮಾತ್ಮ ಏನೇ ಕೊಟ್ಟರೂ ಪುಂಜಿಸಿ ಅವನ ಕರುಣೆಯನ್ನ ಅನುಗ್ರಹವನ್ನ ಸಂಪಾದನೆ ಮಾಡಬೇಕು ಆಗಲೇ ಧ್ಯಾನ ಅನ್ನೋದು ಕೈಗೂಡುತ್ತೆ ಅಂತ ಅಲ್ಲಿ ಉಪದೇಶ ಮಾಡಿದ್ರು ಇಲ್ಲಿ ಅವನು ಕೊಟ್ಟಿರ್ತಕ್ಕಂಥ ಇಷ್ಟವನ್ನು ಅತ್ಯಧಿಕ ಸಂತೋಷದಿಂದ ಪುಂಜಿಸು ಕೃತಜ್ಞತಾ ಭಾವನೆಯಿಂದ ಅವನನ್ನು ಸ್ಮರಣೆ ಮಾಡು ಅಂತ ತಿಳಿಸ್ತಾರೆ ಅಲ್ಲಿ ತನಗೆ ಇಷ್ಟೇ ಕಷ್ಟ ಕೊಟ್ಟ ಅಂತ ಕರುಣೆಯ ಅನುಸಂಧಾನ ಇಲ್ಲಿ ಎಷ್ಟು ಸುಖ ಕೊಟ್ಟ ಅಂತ ವಾತ್ಸಲ್ಯದ ಅನುಸಂಧಾನವನ್ನು ಮಾಡಬೇಕು ಅಂತ ತಿಳಿಸ್ತಾರೆ ಕರುಣೆಯ ಅನುಸಂಧಾನದಿಂದ ಭಗವಂತ ಭವಾಂಬುದಿಯನ್ನು ಸಂಸಾರವನ್ನು ಸಮುದ್ರವನ ಬದಸಿ ಅನಿಷ್ಟ ಪರಿಹಾರವನ್ನ ಮಾಡ್ತಾನೆ ಪರಮಾತ್ಮನ ವಾತ್ಸಲ್ಯ ಭಕ್ತ ವಾತ್ಸಲ್ಯ ಭಾವವನ್ನು ಅನುಸಂಧಾನ ಮಾಡಿದ್ರೆ ಮೋಕ್ಷದಲ್ಲಿ ಚುತ್ಸುಕ ಅಭಿವ್ಯಕ್ತಿ ರೂಪವಾಗಿರ್ತಕ್ಕಂಥ ಇಷ್ಟವನ್ನು ಜಗನ್ನಾಥ ಬಿಟ್ಟೆಲ್ಲ ಕೊಡ್ತಾನೆ ಅದಕ್ಕೆ ಕೃಷ್ಣ ಕೃಷ್ಣ ಕೃಷ್ಣ ಎಂದು ಮೂರು ಬಾರಿ ನೆನೆಯಿರೋ ಅಂತ ಪರಮಾತ್ಮನ ಭಕ್ತ ವಾತ್ಸಲ್ಯ ಕ್ಲೇಷ ಪರಿಹಾರಕತ್ವ ಜ್ಞಾನದಾತೃತ್ವ ಹೀಗೆ ಮೂರನ್ನ ಅನುಸಂಧಾನ ಮಾಡಿ ಕೃಷ್ಣ ಕೃಷ್ಣ ಕೃಷ್ಣ ಎಂದು ಮೂರು ಬಾರಿ ನೆನೆಯಿರೋ ಅಂಥೇಳಿ ಪರಮಾತ್ಮ ಈ ರೀತಿಯಾಗಿ ಯಾರು ನಿರಂತರವಾಗಿ ಪರಮಾತ್ಮನ ಅನಂತ ಅಚಿತ್ಯಾತ್ ಮಹಿಮ ಕಾರುಣ್ಯ ಇತ್ಯಾದಿ ಎಲ್ಲವನ್ನು ಕೂಡ ಗುರುಗಳಿಂದ ಉಪದೇಶ ಪಡೆದು ಶ್ರವಣ ಮಾಡಿ ಅದನ್ನು ಯಾರು ಚಿಂತನೆಯನ್ನು ಮಾಡ್ತಾರೋ ಅಂತಹ ಜೀವರಿಗೆ ಸಜ್ಜನರಿಗೆ ಪರಮ ಸೂರೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಜಗನ್ನಾಥ ಬಿಟ್ಟಲ ಸಂಸಾರ ಅನ್ನ ಸಮುದ್ರವನ್ನೇ ಬತ್ತಿಸಿ ಸ್ವರೂಪ ಆನಂದ ಆವಿರ್ಭಾವ ರೂಪ ಮೋಕ್ಷವನ್ನೇ ಕೊಡ್ತಾನೆ ಅದನ್ನೇ ಚಿಚ್ಚುಕ ಅಭಿವ್ಯಕ್ತಿ ಕೊಡುತ್ತೀಪ ಅಂತ ತಿಳಿಸ್ತಾರೆ ಇಲ್ಲಿಗೆ ನಾಮಸ್ಮರಣೆ ಸಂಧಿ ಮುಕ್ತಾಯ ಆಗಿದೆ ಶ್ರೀಕೃಷ್ಣ ಅರ್ಪಣ